ತ್ರಿವಿಧ ಜೀವರನ್ನು ಸಂಸಾರ ಅನ್ನೋ ಬಂಧನದ ಸುಳಿಯಲ್ಲಿ ಸಿಗಿಸಿ ಅಲ್ಲಿ ಒದ್ದಾಡುವಂತೆ ಮಾಡುವಂತಹ ಮೂರು ಪ್ರಕಾರವಾಗಿರ್ತಕ್ಕಂಥ ಭ್ರಮೆಗಳಿಗೆ ಭ್ರಾಮಕತ್ರಯ ಅಂತ ಹೆಸರು ಅದೇ ಕಾರಕ ಭ್ರಮ ಕ್ರಿಯಾಭ್ರಮ ಮತ್ತು ದ್ರವ್ಯ ಭ್ರಮ ಅಂತ ದ್ರವ್ಯ ಭ್ರಮ ಈ ದೇಹ ನನ್ನದು ಅನದೇಹ ಅಭಿಮಾನ ಅದು ವಿಪರೀತವಾದ ಅಭಿಮಾನ ಅದೇ ರೀತಿಯಾಗಿ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ಕೂಡ ನನಗೆ ಸೇರಿದ್ದು ಪತ್ನಿ ಪುತ್ರರು ನನ್ನ ತನು ಸಂಬಂಧಿಗಳೆಲ್ಲ ಇದ್ದಾರಲ್ಲ ಆ ಎಲ್ಲ ಸಕಲ ಭೋಗ ಭಾಗ್ಯಾದಿಗಳೆಲ್ಲವೂ ಕೂಡ ನನ್ನದೇ ಈ ಮಮಕಾರ ರೂಪವಾಗಿರ್ತಕ್ಕಂಥ ಭ್ರಮೇನೇ ದ್ರವ್ಯ ಭ್ರಮ ಅಂತ ಈ ಭ್ರಾಮಕತ್ರಯಗಳೇ ಸಂಸಾರಕ್ಕೆ ನಮಗೆ ಕಾರಣ ಇವು ಸತ್ಸಾಧನೆಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಸಾಮಗ್ರಿಗಳು ಕ್ರಿಯಾಭ್ರಮ ಅಂದರೆ ಹಸ್ತ ಪಾದ ವಾಕ್ ಪಾಣಿ ಉಪಸ್ತ ಅಂತ ಹೀಗೆ ಪಂಚಕರ್ಮೇಂದ್ರಿಯಗಳು ಏನಿದೆ ಪಂಚ ಜ್ಞಾನೇಂದ್ರಿಯಗಳೇನಿದೆ ಅದರ ಮೂಲಕ ನಡೀತಕ್ಕಂಥ ಎಲ್ಲ ಕರ್ಮಗಳು ಸಮಸ್ತ ಕ್ರಿಯೆಗಳು ನನ್ನಿಂದನೇ ನಡೀತಾ ಇದೆ ಈ ರೀತಿಯಾಗಿ ಭ್ರಮೆಯನ್ನು ಮಾಡೋರು ಇದು ಕೂಡ ಮತ್ತೆ ಸಂಸಾರಕ್ಕೆ ಬರೋಕ್ಕೆ ಕಾರಣ ಕಾರಕ ಭ್ರಮೆ ಅಂತ ಹೇಳಿದರೆ ಪಂಚ ಅವುಗಳ ಮೂಲಕ ನಡೀತಕ್ಕಂಥ ಸಕಲ ಜ್ಞಾನರೂಪವಾಗಿರ್ತಕ್ಕಂಥ ಕಾರ್ಯಗಳೆಲ್ಲವನ್ನು ನಾನೇ ಮಾಡ್ತಾಯಿದ್ದೀನಿ ನಾನೇ ಕಾಲಕ್ಕೂ ಕರ್ತೃ ಅನ್ನೋ ಅಹಂಕರ್ತೃತ್ವ ಇದೆಯಲ್ಲ ಅದೇ ಮತ್ತೆ ಭ್ರಮೆ ಸಂಸಾರಕ್ಕೆ ಕಾರಣ ಈ ಪಾಂಚಭೌತಿಕ ಶರೀರ ಏನಿದೆ ಅದೇ ದ್ರವ್ಯ ಆ ಶರೀರದ ವಿಷಯದಲ್ಲಿ ಅದು ನಾನೇ ಅನ್ನೋಷ್ಟು ಭ್ರಮೆ ಗಾಢವಾಗಿರ್ತಕ್ಕಂಥ ಮೋಹ ಜೀವ ಬೇರೆ ಜಡಭೂತವಾದ ಶರೀರ ಬೇರೆ ಜೀವ ನಿತ್ಯ ಜಡಭೂತವಾದ ಶರೀರ ಅನಿತ್ಯ ಆದರೂ ಕೂಡ ಆ ಶರೀರ ಮತ್ತು ಆತ್ಮಭೇದ ಸ್ಫುಟವಾಗಿ ಇರೋದಿಲ್ಲ ನನ್ನ ಶರೀರ ಅಂತ ಮಾತಾಡಬೇಕಾದ್ರೆ ಅದು ಹೇಳ್ತಾನೆ ಆದರೆ ನಾನೇ ಶರೀರ ಅಂತ ಹೇಳದೇ ಇದ್ದರೂ ಕೂಡ ಆ ಶರೀರವನ್ನು ಅತಿಯಾಗಿ ಮೋಹವನ್ನು ಮಾಡ್ತಾನೆ ನಾನೇ ಅನ್ನೋಷ್ಟು ಗಾಢವಾಗಿರ್ತಕ್ಕಂಥ ಅಭಿಮಾನ ಈ ಭೇದವನ್ನು ನಿವಾರಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಪುತ್ರ ಪತ್ನಿ ಮೊದಲಾಗಿರ್ತಕ್ಕಂಥ ಪಾಂಚಭೌತಿಕ ಶರೀರವನ್ನು ಹೊಂದಿರತಕ್ಕಂಥ ಎಲ್ಲ ಕನು ಸಂಬಂಧಿಗಳಲ್ಲ ಅವರ ಜೊತೆಗೂ ಕೂಡ ಗಾಢವಾದ ಅಭಿಮಾನ ಜೀವ ಜೀವ ಬೇರೆಯನ್ನು ಭೇದ ಜ್ಞಾನ ಸ್ಫುಟವಾಗಿ ಗೊತ್ತಿದ್ದರೂ ಕೂಡ ಅಭಿಮಾನವನ್ನು ಮಾಡದೇ ಇದ್ದಂಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಈ ಅಭಿಮಾನ ಭ್ರಮೆ ಇದೆಲ್ಲ ಇದೆಯಲ್ಲ ಶರೀರದಲ್ಲಿ ಶರೀರ ಅನುಬಂಧಿಗಳಾಗಿರ್ತಕ್ಕಂಥ ಎಲ್ಲರಲ್ಲೂ ನಮಗೆ ಸರ್ವಸ್ವಾತಂತ್ರ್ಯ ಸ್ವಾಮಿತ್ವ ಇಲ್ಲ ಆದರೂ ಕೂಡ ನಾನೇ ಅನ್ನೋಷ್ಟು ಅಭಿಮಾನ ಮಾಡೋದಕ್ಕೆ ಕಾರಣ ಇಲ್ಲದೇ ಇದ್ದರೂ ನಮಗೆ ಭಗವಂತ ಕೊಟ್ಟಿರೋದೇ ದತ್ತ ಸ್ವಾತಂತ್ರ್ಯ ಅತ್ಯಂತ ಅಲ್ಪವಾಗಿದ್ದು ಅದನ್ನು ಮರೆತು ನಾನೇ ಅಂತ ಭ್ರಮೆಯಿಂದ ಇರೋಲ್ಲ ಇದರ ಪರಿಣಾಮ ಏನಾಗುತ್ತೆ ಅಂದರೆ ರಾಗದ್ವೇಷಗಳ ಮೂಲಕ ಕಾಮ್ಯ ಕರ್ಮವನ್ನು ಮಾಡಿಸಿ ಆ ಮೂಲಕ ಮತ್ತು ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರಕ್ಕೆ ಬರೋದು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಸುಖ ದುಃಖ ದ್ವಂದ್ವಗಳ ಮಿಶ್ರಣದಲ್ಲಿ ಸಿಕ್ಕಿ ಹಾಕೊಳ್ಳೋದು ಮೊದಲಾಗಿರ್ತಕ್ಕಂಥ ಅನರ್ಥಗಳಿಗೆ ಕಾರಣ ಆಗತ್ತೆ ಇದೇ ಸಂಸಾರ ಕ್ರಿಯಾಭ್ರಮ ಅಂದರೆ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ದತ್ತ ಸ್ವಾತಂತ್ರ್ಯ ಇದೆ ನಾವು ಮಾಡಿರ್ತಕ್ಕಂಥ ಕ್ರಿಯೆಗಳಿಗೆ ನಾವೇ ಕರ್ತರು ಅಂತ ತಿಳ್ಕೊಂಬಿಡೋದು ಭಗವಂತನೇ ಸ್ವತಂತ್ರ ಕರ್ತೃ ನಾವು ಪರಾಧೀನ ಕರ್ತೃ ಅನ್ನೋದನ್ನು ಮರೆತು ನಾನೇ ಕರ್ತೃ ಅಂತ ಅಭಿಮಾನ ಮಾಡೋದು ಭಗವಂತ ಇದನ್ನು ಸಹನ ಮಾಡೋದಿಲ್ಲ ಕರ್ಮಫಲವನ್ನು ನಮಗೆ ಉಣಿಸ್ತಾನೆ ಅದೇ ಸಂಸಾರ ಇದೇ ಕ್ರಿಯಾಭ್ರಮ ಕಾರಕ ಭ್ರಮೆ ಅಂದರೆ ಇಂದ್ರಿಯಗಳು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ನಾವು ಮಾಡತಕ್ಕಂಥ ವ್ಯಾಪಾರಗಳಿಗೆ ಸಾಧನ ಆಗಿರ್ತಕ್ಕಂಥ ಇಂದ್ರಿಯಗಳು ಆ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಇಲ್ಲ ನಾವು ಬಯಸಿದಂತೆ ಎಲ್ಲ ಕಾರ್ಯಗಳನ್ನು ನಾವು ಮಾಡತ್ತೆ ಅಂತ ನಿಯಮನೂ ಇಲ್ಲ ನಾವೇ ಇಂದ್ರಿಯಗಳಿಗೆ ಅಧೀನರಾಗಿದ್ದೀವಿ ದಾಸರಾಗಿದ್ದೀವಿ ಹೊರತು ಇಂದ್ರಿಯಗಳು ನಮ್ಮ ಅಧೀನ ಯಾವತ್ತೂ ಇಲ್ಲ ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ ಉಪನಿಷತ್ತು ಹೇಳುತ್ತೆ ಶಾಸ್ತ್ರದಲ್ಲಿ ಇಂದ್ರಿಯಗಳನ್ನು ಕುದುರೆಗೆ ಹೋಲಿಸಿದೆ ಅಂದರೆ ವೇಗವಾಗಿ ಎಲ್ಲ ಬೇಕೋ ಚಂಚಲವಾಗಿ ಓಡ್ತಾನೇ ಇರುತ್ತೆ ಅಂಥೇಳಿ ಆದ್ರಿಂದ ಕಣ್ಣು ಕಿವಿ ಮನಸ್ಸು ಪಾತು ಎಲ್ಲವೂ ಕೂಡ ಭಗವಂತನ ಅಧೀನ ಅಂತ ಶ್ರುತಿ ಅಕ್ಯಗಳು ಹೇಳ್ತಾ ಇದ್ದಾವೆ ಭಗವಂತನಿಗೆ ಅಧೀನವಾಗಿ ಇಚ್ಛೆಯಿಂದ ನಮ್ಮ ವ್ಯಾಪಾರಗಳಿಗೆ ಅವು ಸಾಧನ ಆಗ್ತಾ ಇದೆ ಇದನ್ನು ತಿಳ್ಕೊಳ್ಳದೆ ನನ್ನ ಇಂದ್ರಿಯಗಳು ಇವೆಲ್ಲ ನನ್ನ ಅಧೀನ ನನ್ನ ಕಾರ್ಯಗಳಿಗೆ ಸಾಧನ ಅಂಥೇಳಿ ದುರಭಿಮಾನವನ್ನು ಮಾಡೋದು ಅಭಿಮಾನ ಅಲ್ಲ ದುರಭಿಮಾನ ಇದು ಕಾರಕಭ್ರಮೆ ಇದರಿಂದ ಏನಾಗ್ತಾ ಇದೆ ನಾವೇ ನಮ್ಮ ಇಂದ್ರಿಯಗಳಿಗೆ ದಾಸರಾಗ್ತೀವೋ ಹೊರತು ಇಂದ್ರಿಯಗಳನ್ನು ನಮ್ಮ ದಾಸರನ್ನಾಗಿ ಮಾಡಿಕೊಂಡು ಸತ್ಕರ್ಮಗಳಲ್ಲಿ ಅವುಗಳನ್ನು ನಿಯಮನ ಮಾಡೋದು ಸಾಧ್ಯವೇ ಇಲ್ಲ ಆ ಇಂದ್ರಿಯಗಳ ತೃಪ್ತಿಗಾಗಿ ನಿಷಿತ ಕರ್ಮ ವಿಹಿತ ಕರ್ಮ ಎಲ್ಲ ಮಾಡಿ ಕೊನೆಗೆ ಎಂಬತ್ನಾಲ್ಕು ಯೋನಿಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಕೆಟ್ಟ ಶರೀರ ಒಳ್ಳೆಯ ಶರೀರ ಎಲ್ಲವನ್ನು ಮತ್ತೆ ಮತ್ತೆ ಸಂಪಾದನೆ ಮಾಡ್ತೀವಿ ಇದೇ ಸಂಸಾರಕ್ಕೆ ಕಾರಣ ಬಹು ಸಂಸಾರಕ್ಕಿಗೂ ಕಾರಣವೆನಿಸುವವು ಎಲ್ಲ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ದೇಹಿಗಳಿಗೆ ಯಾವುದಾದ್ರೂ ಒಂದು ದೇಹ ಎಲ್ಲಾ ಜನ್ಮಗಳಲ್ಲೂ ಬಂದೇ ಬರುತ್ತೆ ನಮ್ಮ ಕರ್ಮಗಳ ನಿಮಿತ್ತ ಎಲ್ಲ ದೇಹಗಳಲ್ಲೂ ಪ್ರಯತ್ನ ಇಲ್ಲದೇ ನಮ್ಮ ಅದೃಷ್ಟ ಅಥವಾ ಪೂರ್ವ ಕರ್ಮದಂತೆ ಸುಖ ದುಃಖ ಎಲ್ಲವೂ ಬರ್ತಾ ಇದೆ ಇಂದ್ರಿಯಜನ್ಯವಾಗಿರ್ತಕ್ಕಂಥ ಸುಖವೂ ಬರುತ್ತೆ ದುಃಖವೂ ಬರುತ್ತೆ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ಈ ರೀತಿಯಾಗಿ ಹಸುರ ಪ್ರಹ್ಲಾದ ಉಪದೇಶ ಮಾಡ್ತಾನೆ ಇದನ್ನು ತಿಳ್ಕೊಳ್ಳದೆ ಸಂಪಾದನೆ ಮಾಡ್ತೀವಿ ही शरीरदिवल बर्ताने सुख दुखों बंदे बतावे संसार अद कृष्ण उद्धवे हेतने बुद्धिवंतु स्वर्ग साधन अष्ठान नर स्वर्ग तीम कांक्षे नरक साधन अनुष्ठानबार नारकीम च विचक्षण ऐहिक साधन नेम लोकं कांक्षेत ಯಾವುದೇ ದೇಹ ಬಂದರೂ ಅದರಿಂದ ಸುಖ ದುಃಖಗಳು ಬಂದು ಭಗವಂತನನ್ನು ಮರೆಸಿಬಿಡತ್ತೆ ದೇಹಾವೇಶ ಪ್ರಮಾಧ್ಯತಿ ಅವನ ಸರ್ವಸ್ವಾತಂತ್ರ್ಯವನ್ನು ಮರೆಸಿ ನಾವೇ ಸ್ವತಂತ್ರ ಕರ್ತೃ ಅನ್ನೋ ರೀತಿಯಾಗಿ ಅಭಿಮಾನ ದುರಭಿಮಾನ ಬಂದು ನಮ್ಮ ಮೋಕ್ಷಕ್ಕೆ ಪ್ರತಿಬಂಧಕ ಆಗ್ತಾ ಇದೆ ದೂರ ಓಡಿಸು ಭ್ರಾಮಕತ್ರಯ ಮಾರಿಗೊಳಗಾಗದಲೇ ಇದನ್ನು ದೂರ ಓಡಿಸಬೇಕು ಮೂರು ಭ್ರಮೆಗಳನ್ನು ಈ ಮೂರು ಬಗೆಯ ಭ್ರಮೆಗಳಿಗೆ ಕಾರಣವಾಗಿ ಮೂರು ಬಗೆಯ ಭ್ರಾಮಕಗಳಿದೆ ಯಾವ್ಯಾವುದು ಅಂದರೆ ಒಂದು ಅವಿದ್ಯೆ ಇನ್ನೊಂದು ಕಾಮ ಇನ್ನೊಂದು ಕರ್ಮ ಅಂತ ಮೂರು ಭ್ರಾಮಕ ಅಂದರೆ ಭ್ರಮೆಗೆ ಕಾರಣ ಅಂತ ಶರೀರ ಇಂದ್ರಿಯಗಳ ವಿಷಯದಲ್ಲಿ ಜೀವರಿಗೆ ಯಾರಿಗೂ ಸರ್ವ ಅನ್ನೋದಿಲ್ಲ ಇದು ಜೀವರಿಗೆ ತಿಳಿಯೋದೇ ಇಲ್ಲ ಇದೇ ಅವಿದ್ಯೆ ಈ ಅವಿದ್ಯೆಯಿಂದ ಸ್ವಾತಂತ್ರ್ಯ ಭ್ರಮೆ ಅದರಿಂದ ಕಾಮ್ಯಕರ್ಮಗಳ ಅನುಷ್ಠಾನ ಅದರಿಂದ ವಿಷಯ ಸುಖದ ಅಪೇಕ್ಷೆ ಮತ್ತು ಸಂಪಾದನೆಗಳನ್ನು ಮತ್ತೆ ಮತ್ತೆ ಮಾಡಿ ಸಂಸಾರದಲ್ಲಿ ಮುಳುಗೋಗ್ತಾರೆ ಹೀಗೆ ಕಾಮ ಕರ್ಮಗಳು ಕೂಡ ತ್ರಿವಿಧ ಸ್ವಾತಂತ್ರ್ಯ ಭ್ರಮೆ ಭ್ರಮೆಗಳಿಗೆ ಮೂಲ ಕಾರಣ ಇವು ಮಾರಿಯಂತೆ ನಮಗೆ ಸತತ ಕಾಟ ಕೊಡುತ್ತೆ ಮಾರಿ ಅಂದರೆ ಮಾರಮ್ಮ ಅನ್ನು ಕ್ಷುದ್ರ ದೇವತೆ ಅಂತ ಅದನ್ನು ಆರಾಧನೆ ಮಾಡಬಾರ್ದು ಅದಕ್ಕೆ ವಶರಾಗಬಾರ್ದು ಅದನ್ನೇ ನಾವು ದೂರ ಓಡಿಸಬೇಕು ಸರ್ವಾಧಾರಕನ ಚಿಂತಿಸುತ್ತಲೇ ಸರ್ವತ್ರ ಮರೆಯದಲೇ ಕಾರಕ ಕ್ರಿಯೆ ದ್ರವ್ಯ ಎಲ್ಲದಕ್ಕೂ ಆಧಾರನಾಗಿರೋರು ಸರ್ವಾಧಾರ ಆಗಿರುವಂತಹ ಪರಮಾತ್ಮ ಅವನನ್ನೇ ಸರ್ವತಂತ್ರ ಸ್ವತಂತ್ರ ಅಂತ ಚಿಂತನೆ ಮಾಡು ಅದು ಸರ್ವತ್ರ ಮರೆಯದಲೇ ಮಾಡು ಆಗ ನಿನಗೆ ಈ ಮೂರು ಭ್ರಮೆಗಳ ತಾಪ ಇರೋದಿಲ್ಲ ಆಗ ಕೃಷ್ಣ ಕೃಷ್ಣನನ್ನು ಅರ್ಜುನ ಗೀತೆಯಲ್ಲಿ ಪ್ರಶ್ನೆ ಮಾಡ್ತಾನೆ ಚಂಚಲಂ ಹೀ ಮನ ಕೃಷ್ಣ ಮನಸ್ಸು ಚಂಚಲ ಆಗಿದೆ ಏನು ಮಾಡಬೇಕು ಅಂದರೆ ಅಭ್ಯಾಸ ಏನದು ಕೌಂತೆಯ್ಯ ವೈರಾಗ್ಯಣ ಅಂತ ಕೃಷ್ಣ ಹೇಳ್ತಾನೆ ಅಭ್ಯಾಸದಿಂದ ಬರುತ್ತೆ ಒಂದೇ ಸಲಕ್ಕೆ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಸರ್ವತಾ ಬರಲ್ಲ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅದರ ಜೊತೆಗೆ ಹರಿವಾಯುಗುರುಗಳ ಅನುಗ್ರಹವನ್ನು ಕೂಡ ಸಂಪಾದನೆ ಮಾಡಬೇಕು ಅವರ ಸಾಕ್ಷಾತ್ಕಾರವನ್ನು ಪಡ್ಕೋಬೇಕು ಅದಕ್ಕೇನು ಮಾಡಬೇಕು ಅವರ ಪ್ರೀತ್ಯರ್ಥವಾಗಿ ಸದಾ ನಿಷ್ಕಾಮ ನಿಷ್ಕಾಮಕರ್ಮಾಚರಣೆಯನ್ನು ಮಾಡಿ ಅಂತಃಕರಣ ಶುದ್ಧಿಯನ್ನು ಮೊದಲಿಗೆ ಸಂಪಾದನೆ ಮಾಡ್ಕೋಬೇಕು ವಿಷಯ ಸುಖದ ಆಸೆಯನ್ನು ದೂರ ಮಾಡ್ಕೋಬೇಕು ಈ ಮನುಷ್ಯ ಜನ್ಮ ದುರ್ಲಭ ನಶ್ವರ ಆದರೂ ಕೂಡ ಅದರಿಂದ ಶಾಶ್ವತ ಮೋಕ್ಷ ಸಾಧನೆ ಮಾಡಿಕೊಳ್ಳೋದು ಸಾಧ್ಯ ಇದೆ ಆದ್ದರಿಂದ ವಿಷಯ ಮೇಲಿನ ಆಸೆಯನ್ನು ತೊರೆದು ಇಂದ್ರಿಯ ಮಾಡಿ ಪ್ರಾಣಾಯಾಮಗಳಿಂದ ಪ್ರಾಣ ಇಂದ್ರಿಯಗಳನ್ನು ನಿದ್ರೆ ನಿದ್ರೆಯಿಂದ ಅದನ್ನು ಮೊದಲು ಜಾಗೃತಗೊಳಿಸಬೇಕು ಭಗವಂತನ ಸಾಕ್ಷಾತ್ಕಾರ ಸಂಪಾದನೆ ಎರವುಗಳನ್ನು ಸಾಧನವಾಗಿ ಮಾಡ್ಕೋಬೇಕು ಆಗ ಈ ಮೂರು ಭ್ರಮೆಗಳ ವಿಷಯದಲ್ಲಿರ್ತಕ್ಕಂಥ ಭ್ರಮೆಯು ನಿರಸನ ಆಗತ್ತೆ ಹೀಗೆ ದೇಹಾಭಿಮಾನ ಮತ್ತು ಕರ್ತೃತ್ವ ಅಭಿಮಾನವನ್ನು ಕಳ್ಕೊಂಡಾಗಲೇ ಪರಮಾತ್ಮರ ಅಪರೋಕ್ಷ ಜ್ಞಾನ ಅನ್ನೋದಾಗತ್ತೆ ಅಂತ ನಾರದರು ಭಾಗವತದಲ್ಲಿ ಪ್ರಾಚಾರ್ಯ ಸದಸ್ಯರಿಗೆ ಉಪದೇಶವನ್ನು ಮಾಡ್ತಾರೆ ಪುರಂದರದಾಸರು ಅದನ್ನು ಸುಳಾದಿ ಒಳಗೆ ಹೇಳ್ತಾರೆ ನಾನೇವೆ ಕರ್ತನೆಂಬೋ ಭ್ರಮೆ ಕಾರಕ ಭ್ರಮವಯ್ಯ ಆನಮ ಪೂರ್ವಕವಾಗಿ ಧಾರಾಪತ್ಯರನಿಗೆ ಅನಿಸಿಕೊಡುವರು ಸತ್ಪಥವೆಂಬೋ ದ್ರವ್ಯವಿಭ್ರಮವಯ್ಯ ಸಾನುರಾಗದಿಯನ್ನು ಬಹುಬಾಧೆ ಪಡಿಸುತ್ತದೆ ನೀನಾಗಿ ಬಿಡಿಸುತ್ತ ತವ ಧ್ಯಾನ ನೀಡಯ್ಯ ದೀನಜನ ಮಂದಾರ ಪುರಂದರ ವಿಠಲನೆ ಆ ನಿನ್ನ ಪಾದಯುಗಳಕ್ಕೆ ಆದ್ರಿಂದ ಭ್ರಮೆಯನ್ನು ಜೀವಕರ್ತೃತ್ವದ ಭ್ರಮೆ ಬಿಡಿಸುವಂತ ನಾವು ಪರಮಾತ್ಮನನ್ನೇ ಸ್ತೋತ್ರ ಮಾಡಬೇಕು ಆ ಕರ್ತೃತ್ವದ ಭ್ರಮೆಯ ಜೊತೆಗೆ ಆ ಕ್ರಿಯಾಭ್ರಮ ಮತ್ತು ದ್ರವ್ಯವಿಭ್ರಮೆಯನ್ನು ಆವಾಗ ಭಗವಂತ ಪರಿಹಾರ ಮಾಡಿ ಸತ್ಕರ್ಮಗಳಲ್ಲಿ ತೊಡಗಿಸಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಕೊಡ್ತಾನೆ ಅಂತ ತಿಳಿಸ್ತಾರೆ